ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುಣಚ ಶಿವಪುರಾಣ ಅದರಲ್ಲಿ ಒಂದನೆಯದು ವಿದ್ಯೇಶ್ವರ ಸಂಹಿತೆ ಎರಡನೆಯದು ರುದ್ರ ಸಂಹಿತೆ ಈ ರುದ್ರ ಸಂಹಿತೆಯಲ್ಲಿ ಸೃಷ್ಟಿಖಂಡ ಅದರಲ್ಲಿ ಎಂಟನೇ ಅಧ್ಯಾಯ ನೋಡ್ತಾ ಇದ್ದೇವೆ ಈಗಾಗಲೇ ಹತ್ತೊಂಬತ್ತು ಶ್ಲೋಕಗಳನ್ನು ನೋಡಿದ್ದೇವೆ ಈಗ ಇಪ್ಪತ್ತನೇ ಶ್ಲೋಕ ನೋಡೋಣ ಎಂಟನೇ ಅಧ್ಯಾಯದಲ್ಲಿ ರುದ್ರಸಂಹಿತೆಯ ಎರಡನೆಯದಾದಂಥ ರುದ್ರ ಸಂಹಿತೆಯ ಸೃಷ್ಟಿಖಂಡ ಅದರಲ್ಲಿ ಎಂಟನೇ ಅಧ್ಯಾಯದಲ್ಲಿ ಇಪ್ಪತ್ತನೇ ಶ್ಲೋಕ ಬೀಜೀವಿ ಭಜ್ಜ ಚಾತ್ಮನ ಸ್ವೇಚ್ಛೆಯದು ವ್ಯವಸ್ಥಿ ಅಸ್ಯ ಲಿಂಗಾಭೂತ್ ಬೀಜಮಕಾರೋ ಬೀಜಿನಃ ಪ್ರಭೋ ಉಕಾರ ಯೋ ಅವರ್ಧತ ಸಾಮ ಸೌವರ್ಣಮಾಂಡೇದ್ಯ ತದಲಕ್ಷಣಿ ಬೀಜೀವಿಭಜ್ಯ ಚೇಚ್ಛೆಯದು ವ್ಯವಸ್ಥಿ ಬೀಜೀ ಅಂದರೆ ಬೀಜಉಳ್ಳವನು ಜಗತ್ತಿನ ಬೀಜಸೃಷ್ಟಿಗೇ ಸೃಷ್ಟಿಯ ಬೀಜಉಳ್ಳವನು ಅದಂತಹ ಅಂದರೆ ಬೀಜೀ ಅನು ತನ್ನ ಸ್ವರೂಪವನ್ನು ವಿಭಾಗಿಸಿ ಸ್ವೇಚ್ಛೆಯಾಗಿ ಮುಂದೆ ಹೇಳುವ ಹಾಗೆ ವಿಹರಿಸುತ್ತಾ ಇದ್ದಾನೆ ಹಸ್ಯ ಲಿಂಗಾದ ಭೂತ್ ಬೀಜಂ ಈ ಜಗದುಡೇನಾದ ಆ ಬೀಜಿಯ ಲಿಂಗದಿಂದ ಅಕಾರ ಬ್ರಹ್ಮ ರೂಪವಾದಂತಹ ಬೀಜ ಜಗತ್ಕಾರಣ ಉಂಟಾಯಿತು ಉಕಾರ ನಿಕ್ಷಿಪ್ತಮ ವರ್ಧತ ಸಮಂತತ ಆ ಬೀಜವನ್ನು ಬ್ರಹ್ಮ ಅಕಾರ ಬ್ರಹ್ಮರೂಪವಾದ ಜಗತ್ಕಾರಣ ಬೀಜವನ್ನು ಬೀಜಿಯಾದ ಶಿವನು ಉಕಾರ ವಿಷ್ಣುವೆಂಬ ಯೋನಿಯಲ್ಲಿ ಹಾಕಿದನು ಅಲ್ಲಿ ಆ ಬೀಜವು ಬೆಳೆದು ಸೌವರ್ಣಮಚ್ಚಾಂಡಮಾವೇದ್ಯಂ ತದಲಕ್ಷಣಂ ಏಕರೂಪವಾದ ಮತ್ತು ಮಹತ್ತಾದ ಒಂದು ಸುವರ್ಣಮಯವಾದ ಗೋಳವಾಯಿತು ಅಂಡಾಕಾರವಾದ ಹ್ಞೂ ಮೊಟ್ಟೆ ಬ್ರಹ್ಮಾಂಡ ಅಂತ ಹೇಳ್ತೀವಲ್ಲ ಅದರ ಮೂಲ ಸವರ್ಣಮ ಸುವರ್ಣಮಯವಾದ ಅಂಡಾಕಾರದ ಒಂದು ಗೋಳವಾಯಿತು ಅನೇಕಬ್ಧ ತಪ್ಸು ದಿವ್ಯಮಂಡ ದಿವ್ಯಂ ಅಂಡಂ ವ್ಯವಸ್ಥಿತ ತೋ ವರ್ಷಸಹಸ್ರಾಂತೇ ಕೃತಮಜೋದ್ಭವಂ ಆಮೇಲೆ ಆ ಗೋಳವು ಬಹು ವರ್ಷಗಳ ಮೇಲೆ ಬಹು ವರ್ಷಗಳ ಕಾಲ ಹಾಗೆಯೇ ನೀರಿನಲ್ಲಿತ್ತು ಅನೇಕಬ್ಧ ತಥಾಚ ಅಪ್ಸು ನೀರಿನಲ್ಲಿ ಜಲರಾಶಿಯಲ್ಲಿ ದಿವ್ಯ ಅಂಡಂ ವ್ಯವಸ್ಥಿತ ತೋ ವರ್ಷಸಹಸ್ರಾಂತೇ ಬಳಿಕ ಒಂದು ಸಾವಿರ ವರ್ಷಗಳು ಕಳೆದ ಮೇಲೆ ಅಂದರೆ ಒಂದು ಸಾವಿರ ದಿವ್ಯ ವರ್ಷಗಳು ಅಥವಾ ಒಂದು ಸಾವಿರ ಗುಣಿಸು ಮಾನವ ವರ್ಷಗಳು ಅಂದರೆ ಒಂದು ಮಾನವ ಒಂದು ದಿವ್ಯ ವರ್ಷ ಅಂಥೇಳಿದರೆ ಮುನ್ನೂರ ಅರವತ್ತು ಮಾನವ ವರ್ಷ ಆಗ್ತದೆ ಯಾಕಂದರೆ ಮಾನವರು ಒಂದು ವರ್ಷ ಅಂತೇಳಿದರೆ ದೇವತೆಗಳಿಗೂ ಒಂದು ದಿನ ಹಾಗಾಗಿ ಮುನ್ನೂರ ಅರವತ್ತರಿಂದ ಗುಣಿಸಿದರೆ ಆವಾಗವ್ರಿಗೂ ಒಂದು ವರ್ಷ ಆಗ್ತದೆ ನಮ್ಮ ಮುನ್ನೂರ ಅರವತ್ತು ವರ್ಷ ಆಗುವಾಗ ಅವ್ರಿಗೊಂದು ವರ್ಷ ಹಾಗಾಗಿ ದಕ್ಷಿಣಾಯಣ ರಾತ್ರಿ ಉತ್ತರಾಯಣ ಹಗಲು ಹೀಗೆ ಒಂದು ದಿನ ಆಗುವಂಥದ್ದು ಒಂದು ವರ್ಷ ದೇವತೆಗಳು ಹೀಗೆ ಬಹಳ ಒಂದು ಸಾವಿರ ವರ್ಷ ದಿವ್ಯ ವರ್ಷಗಳು ಕಳೆದ ಮೇಲೆ ಈಶ್ವರ ದ್ವಿಧಾಕೃತಮೋದ್ಭವಂ ಸಾಕ್ಷಾತ್ತಾಗಿ ತಾನೆ ಆ ಗೋಳವನ್ನು ಒಡೆದು ಎರಡು ಭಾಗವಾಗಿ ಮಾಡಿದಂತೆ ಅಂಡಮಪ್ಸು ಸ್ಥಿತ ಸಾಕ್ಷಾತ್ ವ್ಯಾಘಾತ ಈಶ್ವರೇಣತ್ತು ತುಶುಭಂ ಹೈಮಂ ಕಪಾಲಂ ಚೋರ್ಧ್ವಸಂ ಸ್ಥಿತ ಆಗ ಆ ಒಂದು ಸುವರ್ಣ ಭಾಗವು ಮೇಲೆ ಆಕಾಶದಲ್ಲಿ ನಿಂತಿತು ಅದೇ ಸ್ವರ್ಗವು ಮತ್ತೊಂದು ಕೆಳಗೆ ನಿಂತಿತು ಅದು ಶಬ್ದ ರಸ ಸ್ಪರ್ಶ ರೂಪ ಗಂಧ ಎಂಬಂತಹ ಐದು ಸ್ವರೂಪವಾಗಿರುವ ಈ ಪೃಥ್ವಿಯಾಯಿತು ಯಜ್ಞೇಸಾಧ್ಯಪರಂ ಪೃಥಿವೀ ಪಂಚಲಕ್ಷಣ ಪಂಚಲಕ್ಷಣಗಳು ಪೃಥ್ವಿ ಆಯಿತು ಅಂತೇಳಿ ಶಬ್ದ ಸ್ಪರ್ಶ ರೂಪರ ಸಗಂಧಗಳೆಂಬ ಪಂಚಲಕ್ಷಣಗಳಾಗಿರ್ತಕ್ಕಂಥ ಪೃಥ್ವಿ ಯಾಕಂತ ಹೇಳಿದರೆ ಆಕಾಶ ಪಂಚಭೂತಗಳಲ್ಲಿ ಮೊದಲನೆಯದು ಅದಕ್ಕೆ ಶಬ್ದ ಮಾತ್ರ ಗುಣ ಅದರದ್ದು ಗುಣ ಅಥವಾ ತನ್ಮಾತ್ರೆ ಆಕಾಶದ ವಾಯು ವಾಯುವಿನದ್ದು ಸ್ಪರ್ಶಗುಣ ಮತ್ತು ಶಬ್ದ ಇವೆರಡೂ ಇದೆ ವಾಯುವಿನಲ್ಲಿ ಗಾಳಿ ಬೀಸೋ ಶಬ್ದವೂ ಆಗ್ತದೆ ಸ್ಪರ್ಶ ಸಂವೇದನೆಯು ಉಂಟಾಗ್ತದೆ ಆಕಾಶದ್ ವಾಯುಹು ವಾಯುವಗ್ನಿ ಅಗ್ನಿಯಲ್ಲಿ ಪ್ರಧಾನವಾದದ್ದು ರೂಪ ಆದರೂ ಅಲ್ಲಿ ಶಬ್ದವೂ ಇದೆ ಆಕಾಶದ ಗುಣ ಹಾಗೆ ಸ್ಪರ್ಶವೂ ಇದೆ ಹಾಗಾಗಿ ನಂತರ ನಂತರದ ಆಮೇಲ ಆಮೇಲಿನ ಪಂಚಭೂತಗಳಲ್ಲಿ ಮೊದಮೊದಲಿನ ಭೂತಗಳ ಎಲ್ಲ ಗುಣಗಳು ಆಯಾ ಗುಣಗಳ ಒಂದೊಂದು ಅಂಶವು ಕೂಡ ಇರ್ತದೆ ಅಗ್ನೇರ್ ಆಪ ಅಗ್ನಿಯಿಂದ ಆಪ ನೀರು ಆ ನೀರಿನಲ್ಲಿ ರಸ ಪ್ರಧಾನವಾದದ್ದು ಗುಣ ಅಥವಾ ತನ್ಮಾತ್ರೆ ಹಾಗತ್ತೇಳಿ ಶಬ್ದವೂ ಇದೆ ಸ್ಪರ್ಶವೂ ಇದೆ ರೂಪವೂ ಇದೆ ಅದರಲ್ಲಿ ಶಬ್ದ ಸ್ಪರ್ಶ ರೂಪ ರಸ ನಾಲ್ಕು ಇದೆ ಆದಮೇಲೆ ಜಲ ಅಥವಾ ವಾಯುರಗ್ನಿ ಅಗ್ನಿರಾಪ ಅದ್ಭ್ಯ ಪೃಥಿವೀ ಅದರಿಂದ ಪೃಥ್ವಿ ಉಂಟಾಯಿತು ನೀರಿನಿಂದ ಜಲತತ್ವದಿಂದ ಪೃಥ್ವಿ ತತ್ವ ಉಂಟಾಯಿತು ಈ ಪೃಥ್ವಿ ತತ್ವದಲ್ಲಿ ಮುಖ್ಯವಾಗಿ ಗಂಧ ಅದರದ್ದು ಗುಣ ಅಥವಾ ತನ್ಮಾತ್ರೆ ಆದರೆ ಅದರಲ್ಲಿ ಶಬ್ದವೂ ಇದೆ ಸ್ಪರ್ಶವೂ ಇದೆ ರೂಪ ರಸ ಎಲ್ಲ ಇದೆ ಹಾಗಾಗಿ ಪಂಚ ಲಕ್ಷಣಗಳು ಇರತಕ್ಕಂತಹ ಐದು ಸ್ವರೂಪವಾಗಿರ್ತಕ್ಕಂಥ ಪೃಥ್ವಿ ಉಂಟಾಯಿತು ಯಜ್ಞೆ ಸಾಧ್ಯಪರಂ ಪೃಥಿವೀ ಪಂಚರಕ್ಷಣ ತಸ್ಮಂಡಾದ್ಭವೋ ಜಜ್ಞೆ ಕಕಾರಾಖ್ಯಶ್ಚತುರ್ಮುಖ ಮತ್ತು ಆ ಗೋಳದಿಂದ ನಾಲ್ಕು ಮುಖಗಳುಳ್ಳ ಬ್ರಹ್ಮನು ಜನಿಸಿದನು ನೋಡಿ ಆಗ ಬ್ರಹ್ಮ ಆಗ ಹೇಳಿದ್ದು ಯಾವುದು ಆಕಾರ ಬ್ರಹ್ಮ ಆಕಾರ ಬ್ರಹ್ಮ ರೂಪವಾದ ಬೀಜ ಜಗತ್ಕಾರಣ ಬೀಜ ಅದು ಬ್ರಹ್ಮ ನಪುಂಸಲಿಂಗ ಬ್ರಹ್ಮ ಪರಬ್ರಹ್ಮ ಅಂತಲೇ ಹೇಳ್ತೇವೆ ಆ ರೀತಿಯಲ್ಲಿ ಇದು ಕಾರಣ ಬ್ರಹ್ಮ ಇದು ಕಾರ್ಯಬ್ರಹ್ಮ ಅಂತೇಳಿ ಕೂಡ ಹೇಳ್ಬೋದು ಕಾರಣ ಬ್ರಹ್ಮ ಮೂಲ ಪರಬ್ರಹ್ಮ ಸದಾಶಿವ ಅಂತೇಳಿ ತಕೊಂಡ್ರೆ ಕಾರ್ಯಬ್ರಹ್ಮ ಅಥವಾ ಅಪರ ಬ್ರಹ್ಮ ಪರಬ್ರಹ್ಮ ಅಂತೇಳಿದರೆ ಶಿವ ಸದಾಶಿವ ಅಂತೇಳಿ ಪರಮೇಶ್ವರ ಅಂತೇಳಿ ತಗೊಂಡ್ರೆ ಕಾರಣಬ್ರಹ್ಮ ಅಂಥೇಳಿ ಆಗ್ತದೆ ಪರಬ್ರಹ್ಮ ಅಂತೇಳಿದರೆ ಕಾರ್ಯಬ್ರಹ್ಮ ಅಂತೇಳಿದರೆ ಅಪರಬ್ರಹ್ಮ ಅದು ಈ ಬ್ರಹ್ಮ ರೂಪವಾದಂತಹ ಬೀಜ ಜಗತ್ ಕಾರಣ ಬೀಜ ಅದಾದ ನಂತರ ಈಗ ಏನಾಯಿತು ಈ ಅದನ್ನು ಉಕಾರ ಉಷ್ಣು ವಿಷ್ಣು ರೂಪಿಯಾದಂಥ ಯೋನಿಯಲ್ಲಿ ಇಟ್ಟು ಉಂಟಾದಂಥ ಗರ್ಭ ಆ ಅಂಡ ಆ ಅಂಡಾಕೃತಿಯಿಂದ ಆ ಗೋಳದಿಂದ ಅದನ್ನು ಎರಡು ವಿಭಾಗ ಮಾಡಿದ ಈಶ್ವರ ಒಂದು ಸ್ವರ್ಗ ಆಯಿತು ಮೇಲ್ಭಾಗದ್ದು ಕೆಳಗಿನದ್ದು ಪೃಥ್ವಿ ಆಯಿತು ಅಂತೇಳಿ ಪಂಚಲಕ್ಷಣವುಳ್ಳ ಅದೇ ಗೋಳದಿಂದ ಈ ರೀತಿ ಒಡೆದಾಗ ನಾಲ್ಕು ಮುಖಗಳುಳ್ಳ ಬ್ರಹ್ಮನು ಜನಿಸಿದ ಇವನು ಸೃಷ್ಟಿಕರ್ತ ಬ್ರಹ್ಮ ತ್ರಿಮೂರ್ತಿಗಳಲ್ಲಿ ಒಬ್ಬನಾದಂಥವ್ ಅವನು ಸಕಲ ಜಗತ್ತುಗಳಿಗೆ ಸೃಷ್ಟಿಕರ್ತನು ಅವನು ಕಕಾರಾಖ್ಯನ ಅಂತೇಳಿ ಕಕಾರ ವಾಚ್ಯನು ಕಹ ಅಂತೇಳಿದರೆ ಬ್ರಹ್ಮ ಕಮ್ ಅಂತೇಳಿದರೆ ಜಲ ಕಹ ಅಂತೇಳಿದರೆ ಬ್ರಹ್ಮ ಅಂದರೆ ಚತುರ್ಮುಖ ಬ್ರಹ್ಮ ಕಸ್ಮೈದೇವಾಯ ವಿಷಾವಿದೇವ ಅಂತೇಳಿಬಿಡ್ತದೆ ಹೆಣ್ಯ ಗರ್ಭ ಸೂಕ್ತ ಹೆರಣ್ಯ ಗರ್ಭ ಅಂತೇಳಿ ಅಲ್ಲಿ ಬ್ರಹ್ಮನಿಗೆ ಹೇಳುವಂಥದ್ದು ಈ ಚತುರ್ಮುಖ ಬ್ರಹ್ಮನಿಗೆ ಸೃಷ್ಟಿ ಕರ್ತನ ಬ್ರಹ್ಮ ತ್ರಿಮೂರ್ತಿಗಳಲ್ಲಿ ಒಬ್ಬ ನಾಲ್ಕು ಮುಖಗಳು ಬ್ರಹ್ಮನು ಜನಿಸಿದ ಅವನು ಸಕಲ ಜಗತ್ತುಗಳಿಗೆ ಸೃಷ್ಟಿಕರ್ತ ಸಸ್ರಷ್ಟ ಸರ್ವಲೋಕಾನಂ ಸರಿವಿಧ ಪ್ರಭುಹು ಮತ್ತು ಲಯಸ್ಥಿತಿಗಳನ್ನು ಮಾಡ್ತಾನಂತೆ ಹ್ಞೂ ಏವಮೇ ಏಮ ಓಮ್ ಇ ಪ್ರೋಕ್ತಿತ್ಯ ಆಹುರು ಯಜುಷಾಂ ವರ ಓಂಕಾರದ ಸ್ವರೂಪ ಹೀಗೆಂದು ಯಜುರ್ವೇದದಲ್ಲಿ ಹೇಳಿದೆ ಏಂ ಓಂ ಓಂ ಇತಿ ಪ್ರೋಕ್ತ ಇತ್ತಿ ಇತಿ ಆಹು ಯಜುಷಾಂ ವರಾ ಅಂದರೆ ಯಜುರ್ವೇದವಿದರೂ ಹೇಳ್ತಾರೆ ಈ ರೀತಿಯಾಗಿ ಓಂಕಾದು ಹೀಗೆ ಅಂತೇಳಿ ಯಜುಶಾಂ ವಚನಂ ಶುತ್ವ ರಚಸ್ಸಾಮಾನಿ ಸಾಧರಂ ಏವಮೇ ಹರೇ ಬ್ರಹ್ಮನ್ ಇತ್ಯಹುಶ್ಚಾವಯೋಸ್ತ ಎಲೆ ನಾರದ ಹೀಗೆಂದು ಋಗ್ೇದ ಪುರುಷ ಮತ್ತು ಸಾಮವೇದ ಪುರುಷ ಇವರು ಯಜುರ್ವೇದ ವಾಕ್ಯವನ್ನು ಕೇಳಿ ತಿಳಿದು ಯಜುಷಾಂ ವಚನ ಶುತ್ವ ಋಚಃ ಸಾಮಾನಿ ಸಾಧರಂ ಪ್ರೀತಿಯಿಂದ ತಿಳಿದು ಎಲೈ ಬ್ರಹ್ಮ ಮತ್ತು ಹರಿಗಳೇ ಏವಮೇವ ಹರೇ ಬ್ರಹ್ಮನ್ ಇತಿ ಆಹುಹು ಚವಯೋಹ್ ತದಾ ಓಂಕಾರ ಸ್ವರೂಪ ಹೀಗೇ ಇರುದಿಂದು ನಮಗೆ ಹೇಳಿದರು ಋಗ್ ಅದೇ ಋಷಿ ಸ್ವರೂಪನಾದವ ಹೇಳಿದ್ದು ಅಂತೇಳಿ ಶಿವನ ಸ್ವರೂಪವನ್ನು ಋಗ್ವೇದ ಪುರುಷ ಮತ್ತು ಸಾಮವೇದ ಪುರುಷ ಇವರು ವಾಕ್ಯವನ್ನು ತಿಳಿ ಕೇಳಿ ತಿಳಿದು ಎಲ ಬ್ರಹ್ಮ ಮತ್ತು ಹರಿಗಳೇ ಓಂಕಾರ ಸ್ವರೂಪ ಹೀಗೇ ಇರುವುದು ಅಂತೇಳಿ ನಮಗೆ ಹೇಳಿದರು ಬ್ರಹ್ಮ ವಿಷ್ಣುಗಳಿಗೆ ಅಂತೇಳಿ ಬ್ರಹ್ಮ ಹೇಳುವಂಥದ್ದೀಗ ನಾರದನಿಗೆ ತಥೋ ವಿಜ್ಞಾಯ ದೇವೇಶಂ ಯಥಾವಚ್ತ್ ಶಕ್ತಿ ಸಂಭವೈ ಮಂತ್ರ ಮಹೇಶ್ವರಂ ದೇವ ತುಷ್ಟಾವಸುಮಹೋದಯ ಆಮೇಲೆ ತತಃ ವಿಜ್ಞಾನ ದೇವೇಶ್ ಯಥಾವತ್ ಶಕ್ತಿ ಸಂಭವೈ ಆಮೇಲೆ ಈ ಶ್ರೀಹರಿಯು ತನ್ನ ಶಕ್ತಿಗನುಸಾರವಾಗಿ ಶಬ್ದಬ್ರಹ್ಮಸ್ವರೂಪನಾದ ಮಹೇಶ್ವರನ್ ಅಂತೇಳಿದು ಮಂತ್ರ ಮಹೇಶ್ವರಂ ದೇವ ತುಷ್ಟಾವ ಸುಮಹೋದಯ ಮಹಾಮಹಿಮನು ದೇವದೇವನೂ ಆದ ಮಹಾ ಮಹೇಶ್ವರನನ್ನು ಸ್ತೋತ್ರ ಮಾಡಿದ ಮಹೋದಯನಾದಂತಹ ಪರಮೇ ಪರಮೇಶ್ವರನನ್ನು ಏತಸ್ಮಿನ್ನಂತರೇ ಅನ್ಯಚ ರೂಪಮದ್ಭುತ ಸುಂದರ ದದರ್ಶಮಯಾ ಸಾರ್ಧಂ ಭಗವಾನ್ ವಿಶ್ವಪಾಲಕಃ ಈ ಮಧ್ಯೆಯಲ್ಲಿ ನನಗೂ ಜಗತ್ಪಾಲಕನಾದ ಹರಿಗೂ ಸಹ ಇನ್ನೊಂದು ಅದ್ಭುತವೂ ಸುಂದರವೂ ಆದ ಕಾಣಿಸಿತು ಆ ಸ್ವರೂಪವು ಐದು ಮುಖಗಳುಳ್ಳದ್ದಾಗಿತ್ತು ಎಸ್ ಅಂತರೇ ಅನ್ಯಚ ರೂಪಂ ಅದ್ಭುತ ಸುಂದರ ದದರ್ಶ ಚ ಮಯ ಸಾಾರ್ಧ ಭಗವಾನ್ ವಿಶ್ವಪಾಲಕ ವಿಶ್ವಪಾಲಕನಾದ ಹರಿ ಮತ್ತು ನಾನು ಎರಡು ಜನ ಒಟ್ಟಿಗೆ ನನ್ನೊಂದಿಗೆ ಮಯ ಸಾಾರ್ಧ್ ಭಗವಾನ್ ವಿಶ್ವಪಾಲಕ ದದರ್ಶ ನೋಡಿದ ಅಂಥೇಳಿ ನನ್ನೊಂದಿಗೆ ಶ್ರೀಹರಿಯು ಕೂಡ ನೋಡಿದ ಅದ್ಭುತ ರೂಪವಾದಂತಹದ್ದನ್ನು ಇನ್ನೊಂದನ್ನು ಏನದು ಪಂಚವಕ್ಂ ದಶಭುಜ ಗೌರಕರ್ಪೂರವನ್ ಮುನಿ ನಾನಾಕಾಂತಿ ಸಯುಕ್ತ ಅಯಾ ಮುನಿಯೇ ನಾನಾಭೂಷಣಿತ ಆ ಸ್ವರೂಪವು ಪಂಚವಕ್ತವಾಗಿತ್ತು ಐದು ಮುಖಗಳು ವಕ್ತ ವಕ್ ಅಂದರೆ ವಕ್ತಿ ಅನೇನ ಇ ವಕ್ ಅಂದರೆ ಇದರಿಂದ ಹೇಳ್ತಾನೆ ಮಾತಾಡ್ತಾನೆ ಇದ್ದರೆ ಮುಖ ಇದ್ದರೆ ಮಾತಾಡಬಹುದು ಹಾಗಾಗಿ ಅದಕ್ಕೆ ಮುಖ ಅಂತೇಳಿ ಹೆಸರು ವಕ್ತಿ ಅಂದರೆ ವದತಿ ಮಾತಾಡುತ್ತಾನೆ ಅನೇನ ಇದರಿಂದಾಗಿ ಎಂಬುದರಿಂದಾಗಿ ವಕ್ತ ಅಂಥೇಳಿ ಮುಖ ಮುಖ ಅಂದರೆ ಬಾಯಿ ಅನ್ನತಕ್ಕಂಥ ಅರ್ಥ ಇದೆ ಮುಖ ವದನ ಮುಖ ಅಂತೇಳಿ ಅರ್ಥ ಇದೆ ಹಾಗೆ ಐದು ಮುಖಗಳುಳ್ಳಂತಹ ರೂಪ ಆಗಿತ್ತು ಅದು ಹತ್ತು ಕೈಗಳಿತ್ತಂತೆ ಅದಕ್ಕೆ ದಶಭುಜಂ ಕರ್ಪೂರದಂತೆ ಬಿಳಿಯ ವರ್ಣವುಳ್ಳದ್ದು ಗೌ ಗೌರ ಕರ್ಪೂರ ಒನ್ ಮುನಿ ಅದೇ ಮುನಿಯೇ ಕರ್ಪೂರ ಗೌರವರ್ಣದಿಂದ ಶೋಭಿಸ್ತಾ ಇದ್ದವನು ಆಮೇಲೆ ನಾನಾ ಕಾಂತಿ ಸಮಯುಕ್ತ ನಾನಾ ಕಾಂತಿಗಳಿಂದ ಸುಶೋಭಿತನಾಗಿದ್ದ ನಾನಾಭೂಷಣ ಭೂಷಿತ ಅನೇಕ ಬಗೆಯ ಆಭರಣಗಳಿಂದ ಸುಶೋಭಿತನಾಗಿದ್ದ ಭೂಷಿತನಾಗಿದ್ದ ಅಲಂಕೃತನಾಗಿದ್ದ ಮಹೋದಾರಂ ಮಹಾವೀರ್ಯಂ ಮಹಾಪುರುಷಲಕ್ಷಣಂ ತಂದೃಷ್ಟ್ವ ಪರಮಂ ರೂಪಂ ಕೃತ ತೋ ಭೂಮ ತುಂಬ ಉನ್ನತವಾಗಿದ್ದು ಬಲಷ್ ಬಲಿಷ್ಠವಾಗಿತ್ತು ಮಹೋದಾರಂ ಮಹಾವೀರ್ಯಂ ಮಹಾಪುರುಷ ರಕ್ಷಣೆಂದ ಶೋಭಿಸ್ತಾ ಇತ್ತು ಮಹಾವೀರ್ಯ ಬಲಿಷ್ಠ ಅಂಥೇಳಿ ಮಹೋದಾರ ಅಂದರೆ ತುಂಬ ಉನ್ನತವಾದ ಅಂಥೇಳಿ ಉತ್ ಅಂದರೆ ಮೇಲೆ ಅಂತೇಳಿ ಹಾಗೆ ಉನ್ನತ ಅಂಥೇಳಿ ಹ್ಞೂ ಮಹೋದಾರ ಉತ್ ಆರ ಮಹಾಪುರುಷನ ರಕ್ಷಣಗಳಿಂದೆಲ್ಲ ಸುಶೋಭಿತವಾಗಿತ್ತು ತಂದ್ ದೃಷ್ಟಿಯ ಪರಮಂ ೂಪ ಇಂತಹ ಸ್ವರೂಪ ನಾನು ಹರಿಯು ಸಹ ಆಗ ಕೃತಕೃತ್ಯದೇ ಕೃತ ಮಯ ಹರಿ ಮಹ ನನ್ನೊಂದಿಗೆ ಹರಿಯೂ ಕೂಡ ಕೃತಾರ್ಥನಾದ ನಾವಿಬ್ಬರು ಕೂಡ ಅಥ ಪ್ರಸನ್ನೋ ಭಗವಾನ್ ಮಹೇಶ ಪರಮೇಶ್ವರ ದಿವ್ಯ ಶಬ್ದಮಯಂ ರುಪಮಾಖ್ಯಾ ಪ್ರಹಸಂಸ್ಥಿ ಅಥ ಪ್ರಸನ್ನ ಭಗವಾನ್ ಮಹೇಶ ಪರಮೇಶ್ವರ ಬಳಿಕ ಭಗವಂತನು ಪರಮೇಶ್ವರನಾಥ ಮಹಾ ದೇವನು ಪ್ರಸನ್ನನಾಗಿ ದಿವ್ಯವಾದ ತನ್ನ ಶಬ್ದಬ್ರಹ್ಮ ಸ್ವರೂಪವನ್ನು ಬೀರುತ್ತಾ ಅಲ್ಲಿ ನಿಂತನು ದಿವ್ಯಂ ಶಬ್ದಮಯಂ ರೂಪಂ ಆಖ್ಯಾಯ ಪ್ರಹಸನ್ ಸ್ಥಿತ ನಗುತ್ತಾ ಪ್ರಸನ್ನನಾಗಿ ಅಲ್ಲಿ ನಿಂತ ಅಕಾರಸ್ತಸ್ಯ ಮೂರ್ಧಾ ಹೀ ಈಗ ಹೇಳಿದ ವರ್ಣ ಅದು ಸ್ವರೂಪ ಅದು ಸಾಕಾರ ರೂಪ ಯಾರದು ಪರಮೇಶ್ವರನಂತು ಪಂಚಭಕ್ತನ ಆಗಿರ್ತಕ್ಕಂಥ ರೂಪ ಅಲ್ಲಿ ಅಕಾರವು ಆ ಶಿವನ ಅಥವಾ ಶಬ್ದಬ್ರಹ್ಮನ ಶಿರಸ್ಸಾಗಿತ್ತು ಅಕಾರಸ್ಥರ್ಧಾಹಿ ಲಲಾಟೋ ದೀರ್ಘ ಉಚ್ಯತೆ ಆಕಾರವು ಹಣೆ ದೀರ್ಘ ಲಲಾಟ ಅದನ್ನು ಇಕಾರೋ ದ ದ ದಕ್ಷಿಣಂ ನೇತ್ರಂ ಈ ಕಾರೋ ವಾಮಲೋಚನ ಇಕಾರವು ಬಲಗಣ್ಣು ಈಕಾರವು ಎಡಗಣ್ಣು ಶಬ್ದಬ್ರಹ್ಮನ ರೂಪವನ್ನು ಹೇಳ್ತಾ ಇದ್ದಾರೆ ಪರಮೇಶ್ವರ ಶಬ್ದಬ್ರಹ್ಮ ಸ್ವರೂಪನಾದ ಮಹಾದೇವನ ಪರಮೇಶ್ವರನ ಸ್ವರೂಪ ಅಕಾರ ತಲೆ ಆಕಾರೋ ಹಣೆ ಈಕಾರ ಬಲಗಣ್ಣು ಈಕಾರ ಎಡಗಣ್ಣು ಊಕಾರೋ ದಕ್ಷಿಣ ಶ್ರೋತ್ರ ಊಕಾರೋ ವಾಮ ಋಕಾರೋ ದಕ್ಷಿಣ ತಸ್ಯ ಕಪೋಲಂ ಪರಮೇಷ್ಠಿನ್ ಶಬ್ದ ಶಬ್ದಬ್ರಹ್ಮಸ್ವರೂಪನು ಆಗದಂತಹ ಆ ಶಿವನ ಬಲಗಿವಿ ಉಕಾರ ಉಕಾರೌ ಎಡಗಿವಿ ಋಕಾರೌ ಬಲಗೆನ್ನೆ ಎಡಗೆನ್ನೆ ಋಕಾರೌ ವಾಮಕಪೋಲಂ ಋಕಾರೋ ಲೃ ಲೃ ನಾಸಾಪುಟೆ ಉಭೇ ಲೃ ಲೃ ಈ ವರ್ಣಗಳು ಕ್ರಮವಾಗಿ ಎರಡು ನಾಸಿಕ ಪುಟಗಳು ಮೂಗಿನ ಬಲ ಬಲಭಾಗ ಮತ್ತು ಎಡಭಾಗಗಳು ಲೃ ಮತ್ತು ಲೃ ಸಂಸ್ಕೃತದ ವಿಶೇಷ ಸ್ವರಾಕ್ಷರಗಳು ಇವು ಲೃ ಮತ್ತು ಲೃ ಎನ್ನತಕ್ಕಂಥದ್ದು ಏಕಾರಚೋರ್ಧ್ವಶ್ಚ ಏಕಾರವು ಮೇಲ್ದುಟಿ ಓಷ್ಠ ಊರ್ಧ್ವ ಓಷ್ಠ ಊರ್ಧ್ವ ಊರ್ಧ್ವೋಷ್ಠ ಅಂತ ಮೇಲ್ ಮೇಲ್ದುಟಿ ಹ್ಯೈಕಾರಸ್ತ್ವಧರೋ ವಿಭು ವಿಭೋ ಆ ಪರಮ ಪರಮಾತ್ಮನ ಅಧರೋ ಅಧರೋಷ್ಟ ಕೆಳದು ಯಾವುದು ಐಕಾರ ಐ ಅಕ್ಷರ ಓಕಾರಷ್ಟು ತಥ ಓಕಾರೋ ದಂತಪಂಕ್ತಿ ದ್ವಯಂ ಕ್ರಮಾತ್ ಹಾಗೆಯೇ ದಂತಪಂಕ್ತಿಗಳು ಮೇಲಿನ ಪಂಕ್ತಿ ಓಕಾರವಾದರೆ ಕೆಳಗಿನ ಪಂಕ್ತಿ ಔಕಾರ ಕ್ರಮವಾಗಿ ಮೇಲು ಕೆಳಗಿನ ಎರಡು ದಂತಪಂಕ್ತಿಗಳು ಸಾಲುಗಳು ಅಮಸ್ತು ಅಮ ಅಸ್ತು ಅಮಸ್ತು ತಾಲು ನೀತದೇವಸ್ ಶೂಲಿನಃ ಆ ತ್ರಿಶೂಲಿಯಾದ ದೇವದೇವನಾದ ತ್ರಿಶೂಲಿ ಪರಶಿವನ ಎರಡು ದವಡೆಗಳು ಯಾವುದೆಲ್ಲ ಅಂ ಅಹ ತು ಅಮಸ್ತು ಅಂತೇಳಿದರೆ ಅಂ ಅಹ ತು ಅಮ್ ಅಸ್ತು ಅಂ ಅಹ ತು ಅಂತೇಳಿ ಅಲ್ಲಿ ಎರಡು ಸಂಧಿ ಉಂಟು ಅಂ ಅಹ ಎರಡು ಸೇರುವಾಗ ಅಮಹ ಅಂಥೇಳಿ ಆಗ್ತದೆ ಅಮಃ ಅಮಹಃ ಅಲ್ಲ ಅಮಃ ಅಷ್ಟೆ ಅಲ್ಲಿ ಅದು ಮಕಾರ ಬಂತು ಅಮ್ ಎನ್ನುತ್ತ ಅನುಸ್ವಾರಕ್ಕೆ ಅನುಸ್ವಾರ ಸಂಧಿ ಆಯಿತು ಅಮಃಃ ತು ಅಮಹಸ್ತು ಅಂಥೇಳಿ ಆಯಿತು ಅಲ್ಲಿ ವಿಸರ್ಗ ಸಂಧಿ ಆಯಿತು ವಿಸರ್ಗಕ್ಕೆ ಸಕಾರ ಬಂತು ಅಮಃ ತು ಅಮಃಸ್ತು ಅಂಥೇಳಿ ಹೀಗೆ ಅಂ ಅಹ ಎಂತಕ್ಕಂಥ ಅಕ್ಷರಗಳು ಆ ಶಿವನ ಎರಡು ದವಡೆಗಳಾದವು ಹ್ಞೂ ದಂತ ಪಂಕ್ತಿಗಳು ಓ ಮತ್ತು ಔ ಮೇಲೆ ಕೆಳಗೆ ಅಂ ಅಹಗಳು ಶಿವನ ಎರಡು ದವಡೆಗಳು ಮೇಲ್ದವಡೆ ಕೆಳದವಡೆ ದವಡೆ ಅಂತ ಹೇಳಿದರೆನು ಈ ದಂತ ಆಧಾರ ಸ್ಥಾನವಾದ ಎಲುಬುಗಳು ಮೂಳೆಗಳು ದವಡೆ ಅಂತ ಹೇಳಿದರೆ ಮೇಲ್ದವಡೆ ಅಂತೇಳಿದರೆ ಆ ದಂತ ಪಂಕ್ತಿ ಮೇಲ್ದಂತ ಪಂಕ್ತಿಗಳು ಎಲುಬು ಕೆಳದವಡೆ ಅಂತೇಳಿದ್ರೆ ಆ ಕೆಳ ದಂತಪಂಕ್ತಿಗಳ ಆಧಾರ ಸ್ಥಾನವಾದ ದವಡೆ ಇಲುಬು ಅದಾದ ಮೇಲೆ ಖಾದಿ ಪಂಚಾಕ್ಷರಾಣ್ಯಸ ಪಂಚಹಸ್ತಕ್ಷಿಣೆ ನೋಡಿ ಕಕಾರಾದಿ ಐದು ಅಕ್ಷರಗಳು ಅವನ ಆ ದೇವನ ಐದು ಬಲಗೈಗಳು ಚಾದಿ ಪಂಚಾಕ್ಷರಾಣ್ಯಂ ಪಂಚಹಸ್ತಾಸ್ತು ವಾಮ ಹಾಗೆ ಚಕಾರ ಅಥವಾ ಚವರ್ಗ ಚಕಾರ ಆದಿ ಐದು ಅಕ್ಷರಗಳು ಚ ಛ ಖ ಗ ಘ ಇದು ಐದು ಬಲಗೈಗಳಾದರೆ ಚ ಚವರ್ಗವು ಎರಡು ಐದು ಎಡಗೈಗಳಾಗ್ತವೆ ಅನ್ನೋದು ಒಂದು ಶಬ್ದಬ್ರಹ್ಮಮಯವಾದಂತಹ ಪರಮೇಶ್ವರನ ಸ್ವರೂಪ ಇದು ಹೇಳ್ತಾ ಇರತಕ್ಕಂಥದ್ದು ಶಬ್ದಬ್ರಹ್ಮ ಅಂತೇಳಿ ಎಲ್ಲ ಅಕ್ಷರಗಳು ಬರಬೇಕಲ್ಲಿ ಶಬ್ದ ಆಗಬೇಕಿದ್ರೆ ಟಾದಿ ಪಂಚಾಕ್ಷರಂ ಪಾದಾ ತಾದಿ ಪಂಚಾಕ್ಷರಂ ತಥಾ ಹಾಗೆ ಟವರ್ಗ ಟ ಡಣ ಇವು ಐದು ಬಲಗಾಲುಗಳು ತಥ ಥು ಐದು ಎಡಗಾಲುಗಳು ಪಕಾರ ಉದರಂ ತಸ್ಯ ತಸಾರ ಪಾಶ್ವ ಉಚ್ಯತೆ ಫಕಾರೌ ಹೊಟ್ಟೆ ಫಕಾರವು ಶರೀರದ ಬಲಭಾಗಲಪಾಶ್ವ ಬಕಾರೋ ವಾಮಪಾಶ್ಸ್ತು ಭಕಾರ ಸ್ಕಂಧ ಉಚ್ಯತೆ ಬಕ್ಷರವು ಎಡಭಾಗ ಅಂದರೆ ಎಡಪಾಶ್ವ ಭೌ ಭುಜ ಭಕಾರ ಭುಜವನ್ನು ಹೇಳ್ತಾರೆ ಸ್ಕಂಧ ಮಕಾರೋ ಹೃದಯ ಶಂಭೋರ್ ಮಹಾದೇವಸ ಯೋಗಿನಃ ಯೋಗಿಯಾದಂತಹ ಮಹಾದೇವನ ಹೃದಯ ಯಾವುದು ಮಕಾರ ಯಕಾರಾದಿ ಸಕಾರಾಂತ ವಿಭೋರ್ವೈ ಸಪ್ತಧಾತವ ಯಕಾರ ಮೊದಲುಗೊಂಡು ಸಕಾರದವರೆಗಿನ ಏಳು ಅಕ್ಷರಗಳು ಯ ಲ ವ ಷ ಸ ಈ ಏಳು ಅಕ್ಷರಗಳು ಮಹಾಯೋಗಿಯು ಮಹಾದೇವನಾದ ಶಿವನ ಏಳು ಧಾತುಗಳು ಸಪ್ತ ಧಾತುಗಳು ಈ ಸಪ್ತ ಧಾತುಗಳು ಇವುಗಳ ಬಗ್ಗೆ ವಾಗ್ಭಟ ಸಂಹಿತೆಯಲ್ಲಿ ವಾಗ್ಭಟದ ಅಷ್ಟಾಂಗ ಹೃದಯ ಅದರಲ್ಲಿ ಸೂತ್ರಸ್ಥಾನದಲ್ಲಿ ಪ್ರಥಮ ಅಧ್ಯಾಯದಲ್ಲಿ ಹೇಳಿದೆ ರಸೃಂಗಸಮೇದಸ್ಥಿಮಜ್ಜಶುಕ್ರಣಿ ಧಾತವ ಸಪ್ತದೂಷ್ಯಾ ಮಲಾಮೂತ್ರ ಶಕ್ಸ್ವೆದಿ ಚ ಅಂತ ಹೇಳಿ ಅಂದರೆ ಸಪ್ತಧಾತುಗಳು ಯಾವುದೆಲ್ಲ ಅಂತ ಹೇಳ್ತಾರೆ ರಸ ಅಸೃಗ್ ಮಾಂಸ ಮೇಧ ಅಸ್ಥಿ ಮಜ್ಜ ಮತ್ತೆ ಶುಕ್ರ ಅಂಥೇಳಿ ಏಳು ಧಾತುಗಳು ಅಂಥೇಳಿ ಇವು ಸಪ್ತ ದೂಷ್ಯಾ ಮಲ ಮೂತ್ರ ಸಕೃತ್ ಸ್ವೇದಾದಯೋ ಅಪಿಚ ಅಂತೇಳಿ ಹಾಗೆ ಇನ್ನು ಸಪ್ತ ದೂಷ್ಯಗಳು ಅಂಥೇಳಿ ಕೂಡ ಬೇರೆಯದರಲ್ಲಿ ಬರ್ತದೆ ಮಲ ಮೂತ್ರ ಸ್ವೇದ ಮುಂತಾದವುಗಳು ಕೂಡ ಅಂತೇಳಿ ಹಾಗಾಗಿ ಈ ಸಪ್ತ ಧಾತುಗಳು ರಸ ಆಮೇಲೆ ಸೃಕ್ ಮಾಂಸ ಮೇದಸ್ ಅಸ್ಥಿ ಮಜ್ಜ ಶುಕ್ರ ಇದು ಸಪ್ತ ಸಪ್ತಧಾತುಗಳು ಹೀಗೆ ಈ ಸಪ್ತ ಧಾತುಗಳು ಯಾವುದರಿಂದಾಯಿತು ಅಂದರೆ ಆ ಪರಶಿವನ ಸಪ್ತ ಧಾತುಗಳು ಯಕಾರ ಯರ ಲವ ಷ ಸ ಈ ಏಳು ಅಕ್ಷರಗಳು ಆತನ ಸಪ್ತಧಾತುಗಳು ಅಂತಹ ಮಹಾಯೋಗಿ ಮಹಾದೇವನಾದಂಥ ಶಿವನ ಏಳು ಧಾತುಗಳು ಆಮೇಲೆ ಹಕಾರೋ ನಾಭಿಪೋ ಹಿ ಕ್ಷಕಾರೋ ಘ್ರಾಣ ಉಚ್ಯತೆ ಅಂದರೆ ಧಾತು ಅಂತೇಳಿ ಹೇಳಿದರೆ ಧೀಯತೆ ಸರ್ವಸ್ಮಿನ್ ಇ ಎಲ್ಲವೂ ಕೂಡ ಇದರಲ್ಲಿ ಧರಿಸಲ್ಪಟ್ಟಿದೆ ಎಂಬುದರಿಂದಾಗಿ ಧಾತು ಮೂಲ ಅಂತೇಳಿ ಉದಾಹರಣೆಗೆ ಕ್ರಿಯಾಪದ ಮೂಲ ಧಾತು ವ್ಯಾಕರಣದಲ್ಲಿ ಅಂದರೆ ಎಲ್ಲ ಅದರಲ್ಲೇ ಮೂಲ ಅದು ಅಂತೇಳಿ ಎಲ್ಲ ಅದಕ್ಕೆ ಅದು ಧಾತು ಅಂದರೆ ಹೇಳಲ್ಪಡ್ತದೆ ಹಾಗೆ ಅದರಲ್ಲಿ ಈ ಧಾತುಗಳಲ್ಲಿ ಈಗಾಗಲೇ ನಾವು ಹೇಳಿದ ಹಾಗೆ ಸಪ್ತ ಧಾತುಗಳು ಯಾವುದು ರಸಾದ್ ರಕ್ತಂಧತೋ ಮಾಂಸಂ ಮಾಂಸಾನ್ ಮೇಧ ಪ್ರಜಾತೆ ಮೇಧಸೋಸ್ಥಿ ತೋ ಮಜ್ಜಾ ಮಜ್ಜ ಮಜ್ಞ ಶುಕ್ರ ಸಂಭವ ಅಂಥೇಳಿ ಭಾವಪ್ರಕಾಶನಿಗಂಟು ಹೇಳ್ತದೆ ಅಂದರೆ ಅಸೃಕ್ ಅಂತೇಳಿ ನಾವಾಗ ರಸ ಅಸೃಕ್ ಮಾಂಸ ಮೇಧ ಮೇಧಸ್ ಆಮೇಲೆ ಅಸ್ಥಿ ಮಜ್ಜ ಶುಕ್ರ ಅಂತೇಳಿ ಹೇಳಿದ್ದೇವೆ ಅಸೃಕ್ ಅಂತೇಳಿದರೆ ಅಲ್ಲಿ ಶೋಣಿತ ಅಥವಾ ರಕ್ತ ಅದು ಹೇಗೆ ಉಂಟಾಗ್ತದೆ ರಸದಿಂದ ರಕ್ತ ಅನಂತರ ಮಾಂಸ ರಕ್ತದಿಂದ ಮಾಂಸದಿಂದ ಮೇದಸ್ಸು. ಮೇಧಸ್ಸು ಅಂತೇಳಿದರೆ ಕೊಬ್ಬಿನಾಂಶ ಕೊಬ್ಬು ಮೇಧಸ್ಸಿನಿಂದ ಅಸ್ಥಿ ಅಸ್ಥಿ ಮಜ್ಜೆ ಅಂಥೇಳಿ ಕೂಡ ಅದು ಕೊಬ್ಬಿನಾಂಶ ಇರ್ತದೆ ಅಸ್ಥಿಯೊಳಗೆ ಇರತಕ್ಕಂಥದ್ದು ಆ ಮೇಧಸ್ಸಿನಿಂದಾಗಿ ಅಸ್ಥಿ ಅಥವಾ ಎಲುಬು ಉಂಟಾಗ್ತದೆ ಅಥವ ಆ ಅಸ್ಥಿಯಿಂದ ನಂತರ ಅಸ್ಥಿಮಜ್ಜೆ ಮಜ್ಜ ಉಂಟಾಗುವಂಥದ್ದು ಅಸ್ಥಿಯೊಳಗಡೆ ಅಸ್ಥಿಮಜ್ಜೆ ಅಂತೇಳಿ ಹೇಳ್ತದೆ ಗೆಲುವಿನ ಒಳಗಡೆ ಆ ಮಜ್ಜ ಅಸ್ಥಿಮಜ್ಜೆಯ ನಂತರ ಶುಕ್ರ ಸಂಭವ ಉಂಟಾಗ್ತದೆ ಶುಕ್ರಧಾತು ಅಂದರೆ ವೀರ್ಯ ಹೀಗೆ ಇದು ಸಪ್ತ ಧಾತುಗಳು ಅದು ಆ ಪರಶಿವನ ಸಪ್ತ ಧಾತುಗಳು ಯಾವುದು ಯಾರ ಲ ಷ ಎನ್ನುತಕ್ಕಂಥ ಸಪ್ತ ಅಕ್ಷರಗಳು ಅವನು ಸಪ್ತ ಧಾತು ಸ್ವರೂಪ ಅಂತೇಳಿ ಹೇಳಿದ್ದಾರೆ ಹಾಗೆ ಮುಂದೆ ಹಕಾರ ಹಕಾರೋ ನಾಭಿ ರೂಪೋ ಕ್ಷಕಾರೋ ಘ್ರಾಣ ಉಚ್ಚತೆ ಹಕಾರೋ ಆತನ ನಾಭಿ ಹೊಕ್ಕಳು ಹ್ಞೂ ನೋಡಿ ಹಕಾರಕ್ಕೆ ಹೊಕ್ಕಳು ಹಾಬ್ ಅಂತಲ್ಲಿ ಆಮೇಲೆ ಕ್ಷಕಾರೋ ಘ್ರಾಣ ಉಚ್ಚತಿ ಕ್ಷ ಅಕ್ಷರ ಘ್ರಾಣೇಂದ್ರಿಯ ಮೂಗು ಏವಂ ಶಬ್ದಮಯಂ ರೂಪಂ ಅಗುಣಸ್ಯ ಗುಣಾತ್ಮನಃ ಹೀಗೆ ನಿರ್ಗುಣನಾದರೂ ಕೂಡ ಮಾಯಾಮಯನಾದ ಗುಣಗೊಳ್ಳಂತಹ ಶಿವನ ಉಮೆಯೊಡನೆ ಇರತಕ್ಕಂತಹ ಶಬ್ದಬ್ರಹ್ಮ ಸ್ವರೂಪ ಉಮಾಮಹೇಶ್ವರ ಸ್ವರೂಪ ಶಬ್ದಬ್ರಹ್ಮ ಸ್ವರೂಪವನ್ನು ನೋಡಿ ನಾನು ಹರಿಯು ಕೃತಾರ್ಥರಾದೆವು ದೃಷ್ಟ್ವಾ ತಂ ಉಮಯ ಸಾರ್ಧಂ ಕೃತಾರ್ಥೋ ಅಭೂನ್ಮಯ ಹರಿಹಿ ನನ್ನೊಂದಿಗೆ ಹರಿಯು ಕೂಡ ಕೃತಾರ್ಥರಾದ ಕೃತಾರ್ಥನಾದ ಅಂತೇಳಿ ಈ ರೀತಿಯಾದ ಶಬ್ದಮಯ ಸ್ವರೂಪ ನಿರ್ಗುಣನ ಸಗುಣ ಸ್ವರೂಪ ಇವನ್ನು ನೋಡಿ ಹೀಗೆ ಎಲ್ಲ ವರ್ಣಗಳು ಅಲ್ಲಿಗೆ ಆಯಿತು अकारा दीक्षा अंतारे अद् सर्वर्ण मयोहर हैकारादीक्षातसर्वर्ण मयोहर अंत यं दृष्टवा महेशान शब्दब्रह्मतनुँम शिव प्रणम्य च मैं विष्णु पुनश्चापश्य दूर्धी ಮಹೇಶಾನಂ ಶಬ್ದಬ್ರಹ್ಮತನು ಶಿವಂ ಈ ರೀತಿಯಾಗಿ ನೋಡಿ ನಾನು ಕೂಡ ವಿಷ್ಣುವು ಕೂಡ ಶಬ್ದಬ್ರಹ್ಮಸ್ವರೂಪನಾದ ಆ ಶಿವನನ್ನು ನೋಡಿ ತಿರುಗಿ ಮೇಲ್ಭಾಗದಲ್ಲಿ ಪ್ರಣಮ್ಯ ಚಮಯ ವಿಷ್ಣು ಪುನಶ್ಚ ಅಪಶ್ಯತ್ ಊರ್ಧ್ವತಃ ಮೇಲ್ಭಾಗದಲ್ಲಿ ಹಿಂದೆ ಹೇಳ್ತಕ್ಕಂತಹ ಮಂತ್ರಸ್ವರೂಪಗಳನ್ನು ದರ್ಶನ ಮಾಡಿದೆವು ಓಂಕಾರ ಓಂಕಾರ ಪ್ರಭವಂ ಮಂತ್ರಂ ಕಲಾಪಂಚಕ ಸಂಯುತ ಶುದ್ಧ ಸ್ಫಟಿಕ ಸಂಕಾಶ ಶುಭಾಷ್ಟ ತ್ರಶದಕ್ಷರಂ ಓಂಕಾರದಿಂದ ಜನಿಸಿದಂತಹ ಮೊದಲು ಓಂಕಾರದಿಂದ ಜನಿಸಿರತಕ್ಕಂಥ ಓಂಕಾರ ಓಂ ಮಂತ್ರಂ ಕಲಹ ಪಂಚಕ ಸಂಯುತ ಐದು ಕಲೆಗಳುಳ್ಳದ್ದು ಆದಂತಾ ಆಮೇಲೆ ಶುಭ ಅಷ್ಟತ್ರಕ್ಷರಂ ಶುಭವಾದ ಮೂವತ್ತೆಂಟು ಅಕ್ಷರಗಳುಳ್ಳದ್ದು ಆದಂತಹ ಶುದ್ಧ ಸ್ಫಟಿಕ ಸಂಕಾಶಂ ಶುದ್ಧ ಸ್ಫಟಿಕದಂತೆ ಶುಭ್ರವಾದದ್ದು ಆದ ಮಂತ್ರಸ್ವರೂಪವನ್ನು ನೋಡಿದೆವು ಓಂಕಾರದಿಂದ ಹುಟ್ಟಿದ ಐದು ಕಲೆಗಳುಳ್ಳ ಮೂವತ್ತೆಂಟು ಅಕ್ಷರಗಳುಳ್ಳ ಶುದ್ಧ ಸ್ಫಟಿಕದಂತೆ ಶುಭ್ರವಾದ ಮಂತ್ರಸ್ವರೂಪ ಅದನ್ನು ನೋಡಿದೆವು मेधाकारम अभूतभूय सर्वधर्मा साधक गायत्री प्रभव मंत्र सहितं वश्यकारक नी मेधाभूत सर्वधर्मा साधक गायत्री प्रभव मंत्र सहित वश्यकारक आमेले बुद्धिस्वरूपवाद्दू सकलधर्म मेधाकार बुद्धिस्वरूपवाद ಭೂಯ ಸರ್ವಧರ್ಮಾರ್ಥ ಸಾಧಕಂ ಸಕಲ ಧರ್ಮ ಮತ್ತು ಅರ್ಥಗಳನ್ನು ಉಂಟು ಮಾಡತಕ್ಕಂಥದ್ದು ಆದಂತಹ ಸಾಧಕವಾದಂತಹ ಗಾಯತ್ರಿ ಪ್ರಭವಂ ಮಂತ್ರಂ ಗಾಯತ್ರಿಯಿಂದ ಜನಿಸಿದ್ದು ಆದಂತಹ ಮಂತ್ರ ಸ್ವರೂಪವೊಂದನ್ನು ನೋಡಿದೆವು ವಶ್ಯಕಾರಕಂ ಅಂದರೆ ಎಲ್ಲವನ್ನು ಕೂಡ ಆಕರ್ಷಿಸತಕ್ಕಂತಹ ಈ ಮಂತ್ರವನ್ನು ಜಪಿಸಿದರೆ ಸಕಲವೂ ತನ್ನ ವಶವಾಗುವುದು ಆ ಮಂತ್ರದಲ್ಲಿ ಇಪ್ಪತ್ನಾಲ್ಕು ಅಕ್ಷರಗಳಿವೆ ಚತುರ್ವಿಂಶತಿ ವರ್ಣಾಢ್ಯಂ ಚತುಷ್ಕಲಂ ಈಗ ಈ ಮೂವತ್ತೆಂಟು ಅಕ್ಷರಗಳದ್ದನ್ನು ಇಲ್ಲಿ ಹೇಳಲಿಲ್ಲ ಯಾವ ಮಂತ್ರ ಅಂಥೇಳಿ ಓಂಕಾರದಿಂದ ಜನಿಸಿದ ಐದು ಕಲೆಗಳುಳ್ಳ ಮೂವತ್ತೆಂಟು ಅಕ್ಷರವುಳ್ಳದ್ದನ್ನು ಈಗ ಇಲ್ಲಿ ಇಪ್ಪತ್ನಾಲ್ಕು ಅಕ್ಷರದ್ದು ಗಾಯತ್ರಿ ಹೇಳ್ತಾ ಇದ್ದಾರೆ ಹ್ಞೂ ಚತುರ್ವಿಂಶತಿ ವರ್ಣಾಢ್ಯಂ ಚತುಷ್ಕಲ ಅನುತಮ್ ಮಂತ್ರಂ ಕಲಾಷ್ಟಕ ಸಮಾಯುತಮ್ ಅಂದರೆ ಆ ಮಂತ್ರದಲ್ಲಿ ಇಪ್ಪತ್ನಾಲ್ಕು ಅಕ್ಷರಗಳಿವೆ ನಾಲ್ಕು ಕಲೆ ಅಥವಾ ಪಾದಗಳು ಹ್ಞೂ ಆರು ನಾಲ್ಕು ಇಪ್ಪತ್ನಾಲ್ಕು ಅಂಥೇಳಿ ಹಾಗೆ ಆರು ಅಕ್ಷರಗಳು ನಾಲ್ಕು ಪಾದ ಇಪ್ಪತ್ನಾಲ್ಕು ಅಂತೇಳಿ ಆರು ಹತ್ರ ಹೇಳ್ತಾ ಇದ್ದಾರೆ ಆ ರೀತಿ ಅಂದರೆ ನಾಲ್ಕು ಅಂಗಗಳು ಕಲೆಗಳು ಹ್ಞೂ ಆಮೇಲೆ ಚತುಷ್ಕಾಲ ಮಂತ್ರ ಅಂಥೇಳಿ ಕೂಡ ಹೆಸರು ಆ ಮಂತ್ರಕ್ಕೆ ಹ್ಞೂ ಚತುರ್ವಿಂಶತಿ ವರ್ಣಾಢ್ಯಂ ಚತುಷ್ಕಲಮನು ತಮಂ ಅಥ ಪಂಚಸ ಮಂತ್ರಂ ಮತ್ತು ಎಂಟು ಪಾದಗಳುಳ್ಳದ್ದು ಮೂವತ್ತು ಅಕ್ಷರಗಳುಳ್ಳದ್ದು ಆದಂಥ ಪಂಚಸಿತಂನತಕ್ಕಂಥ ಮಂತ್ರ ಸ್ವರೂಪವನ್ನು ನೋಡಿದೆವು ಅಥ ಪಂಚಸ ಮಂತ್ರಂ ಕಲಾಷ್ಟಕ ಸಮಯತ ಎಂಟು ಕಲೆ ಅಥವಾ ಪಾದಗಳುಳ್ಳ ಮೂವತ್ತು ಅಕ್ಷರಗಳ ಆವಿಚಾರಿಕ ಅತ್ಯರ್ಥಂ ಪ್ರಾಯಸ್ತ್ರಿಂಶತ್ ಶುಭಾಕ್ಷರಂ ಆಮಂತರು ಸಾಮಾನ್ಯವಾಗಿ ಶತ್ರುಹಿಂಸೆ ಅಥವಾ ಅಭಿಚಾರ ಹಿಂಸಾಕರ್ಮಗಳಿಗೆ ಉಪಯೋಗವಾಗುವಂಥದ್ದು ಮೂವತ್ತು ಅಕ್ಷರಗಳದ್ದು ಪ್ರಾಯ ತ್ರಿಂಶತ್ತು ಶುಭಾಕ್ಷರಂ ಯಜುರ್ವೇದ ಸಮಾಯುಕ್ತ ಪಂಚವಿಂಶತ್ ಶುಭಾಕ್ಷರಂ ಕಲಾಷ್ಟಕ ಸಮಾಯುಕ್ತ ಸುಶ್ವೇತಂ ಶಾಂತಿಕಂ ತಥಾ ಯಜುರ್ವೇದ ಪ್ರಸಿದ್ಧವಾದದ್ದು ಇಪ್ಪತ್ತೈದು ಅಕ್ಷರಗಳುಳ್ಳ ಪಂಚವಿಂಶತ್ತು ಶುಭಾಕ್ಷರಂ ಶುಭ ಅಕ್ಷರ ಶುಭವಾದ ಅಕ್ಷರಗಳುಳ್ಳ ಇಪ್ಪತ್ತೈದು ಅಕ್ಷರಗಳುಳ್ಳ ಎಂಟು ಕಲೆಗಳುಳ್ಳ ಕಲಾಷ್ಟಕ ಸಮಾಯುಕ್ತಂ ಸುಶ್ವೇತಂ ಶಾಂತಿಕಂ ತಥಾ ಬಿಳಿ ಬಣ್ಣದ್ದು ಆದಂತಹ ಇನ್ನೊಂದು ಶುದ್ಧ ಮಂತ್ರ ಸ್ವರೂಪವನ್ನು ನಾನು ಹರಿಯು ನೋಡಿದೆವು ಶಾಂತಿಕಂ ಈವಂತವು ಶಾಂತಿಕರ್ಮದಲ್ಲಿ ಉಪಯೋಗ ತುಂಬ ಉಪಯೋಗವಾಗ್ತದೆ ತ್ರಯೋದಶ ಕಲಾಯುಕ್ತ ಬಾಲಾದ್ಯ ಸಹಲೇಹಿತ ಬಾಲ ಮುಂತಾದ ಉಪಮಂತ್ರಗಳಿಂದ ಕೂಡಿದ ಹದಿಮೂರು ಕಲೆಗಳುಳ್ಳದ್ದು ಆದಂತಹ ಮತ್ತೊಂದು ಮಂತ್ರ ಸ್ವರೂಪವನ್ನು ನೋಡಿದೆವು ತ್ರಯೋದಶ ಕಲಾಯುಕ್ತ ಬಾಲಾದಿ ಸಹ ಲೇಹಿತ ಚೋತ್ಪತ್ತಿ ವೃದ್ಧಿ ಸಂಹಾರ ಕಾರಣಂ ಯ ಮಂತ್ರವು ಉತ್ಪತ್ತಿ ವೃದ್ಧಿ ನಾಶವುಗಳನ್ನು ಮಾಡುತ್ತದೆ ಬಾಲಾಜಿ ಉಪಮಂತ್ರಗಳಿಂದ ಕೂಡಿದ ಹದಿಮೂರು ಕಲೆಗಳ ಮತ್ತೊಂದು ಮಂತ್ರ ಸ್ವರೂಪ ಆ ಮಂತ್ರ ರಾಜ್ಯಕ್ಕೆ ಅರವತ್ತೊಂದು ಅಕ್ಷರಗಳು ಹದಿಮೂರು ಕಲೆಗಳುಳ್ಳದ್ದು ಅದರ ಅರುವತ್ತೊಂದು ಅಕ್ಷರಗಳು ಅದಕ್ಕೆ ವರ್ಣ ಎಧಿಕ ಷಷ್ಟಿ ಅರುವತ್ತಕ್ಕಿಂತ ಒಂದು ಹೆಚ್ಚು ಅಂದರೆ ಅರುವತ್ತೊಂದು ಎಕಷಿ ಅಂತ್ರವರೂ ಈ ವರ ಶ್ರೇಷ್ಠವಾದ ಮಂತ್ರದ್ದು ಅರವತ್ತೊಂದು ಅಕ್ಷರ ಪುನರ್ ಮೃತ್ಯುಂಜಯ ಮಂತ್ರ ಪಂಚಾಕ್ಷರ ಪರಂ ಚಿಂಥಿ ತಮ ದಕ್ಷಿಣಾ ಮೂರ್ತಿ ಸಂಜಕ ಆಮೇಲೆ ಮೃತ್ಯುಂಜಯ ಮಂತ್ರ ಶಿವಪಂಚಾಕ್ಷರಿ ಮಂತ್ರ ಚಿಂತಾಮಣಿ ಮಂತ್ರ ದಕ್ಷಿಣಾಮೂರ್ತಿ ಮಂತ್ರ ಇವನ್ನೆಲ್ಲ ನೋಡಿದೆವು ತತಃ ತತತ್ವಮಸಿತ್ಯುಕ್ತ ಮಹಾವಾಕ್ಯಂ ಹರಸ್ಯ ಚ ಪಂಚಮಂತ್ರಥಾ ಲಬ್ಪ ಭಗವಾನ್ ಹರಿಹಿ ತತ್ವಮಸಿ ಶಿವನ ಅದ್ವೈತ ಮಹಾಕ್ಯ ಇವುಗಳ ಸ್ವರೂಪ ಕೂಡ ನಮಗೆ ಲಭಿಸಿತು ತತ್ತ್ವಂ ಅಸಿ ಅದು ನೀನೇ ಆಗಿದ್ದಿ ಅಂತೇಳಿ ಅಂದರೆ ಆ ಪರಮಾತ್ಮ ನೀನೆ ಆತ್ಮನೆ ಪರಮಾತ್ಮನ ಆಗಿದ್ಯಿ ಅದೇ ನಿನ್ನೊಳಗಿರುವಂಥದ್ದು ಅಂತೇಳಿ ಆ ಬಳಿಕ ಭಗವಾನ್ ಹರಿಯು ಆ ಐದು ಮಂತ್ರಗಳನ್ನು ಪಡೆದು ಜಪಿಸಿದ ಅ ದೃಷ್ಟ ಕಲಾವರ್ಣಗುಸ್ಸಾಮಿಣಂ ಈಶಾನಮಶ ಮುಕುಟಂ ಪುರುಷಾಖ್ಯಂ ಪುರಾತನ ಅಘೋರಹೃದ ಹೃದಯುಹ್ಯ ಸದಾಶಿವಂ ವಾಮಪಾದಂ ಮಹಾಪಾದಂ ವಿಶ್ವತಃ ಪಾದವಂತಂ ತಂ ವಿಶ್ವೋಕ್ಷಿಕರ ಶಿವಂ ಬ್ರಹ್ಮಣೊಧಿಪತಿ ಸರ್ಗಸ್ಥಿತಿಹಾರಕಾರಣಾವೋವಾಗ್ಭಿಷ್ಟಾಸ್ತಂ ವರದಮೀಶ್ವರ ಮಹಿ ವಿ ಭಗವಾಸ್ತುಷ್ಟಚೇತಸ ಭಗವಾನ್ ತುಷ್ಟಚೇತಸ ಅನಂತರ ನಾನು ವಿಷ್ಣು ಸಹ ಆ ಕಲಾವರ್ಣಂ ಋಗ್ ಯಜುಸ್ಸಾಮರೂಪಿಣಂ ಈಶಾನಂ ಈಶಮುಕುಟಂ ಆ ಋಗ್ವೇದ ಯಜುರ್ವೇದ ಸಾಮವೇದ ಇವುಗಳ ಸ್ವರೂಪಿಯಾದ ಶಿವನ ಶಬ್ದ ಶಬ್ದಬ್ರಹ್ಮ ಸ್ವರೂಪವನ್ನು ನೋಡಿ ಸರ್ವೇಶ್ವರನು ಪುರುಷನಿಂದ ಹೆಸರುಳ್ಳವನು ಪುರುಷಾಖ್ಯಂ ಪುರಾತನಂ ಎಂದರೆ ಮಾಯಾಮಯವಾದ ಜೀವಸ್ವರೂಪವುಳ್ಳವನು ಇಲ್ಲವೇ ವಿರಾಟ್ ಪುರುಷನು ಪರಮಪುರುಷನು ಅಥವಾ ಮಾಯಾಮಯವಾದ ಶರೀರವನ್ನು ಧರಿಸಿ ಉತ್ಪತ್ತಿ ಇಲ್ಲದವನು ಶಾಂತಸ್ವರೂಪನು ಆಮೇಲೆ ಮನೋಹರನು ಪರಮರಹಸ್ಯನು ಅಂದರೆ ಅಜ್ಞಾನಿಗೆ ತಿಳಿಯಲು ಅಶಕ್ಯನು ಆಗಿರ್ತಕ್ಕಂಥ ಸದಾ ಮಂಗಳೂಪನು ದೇವದೇವನು ದುಷ್ಟರನ್ನು ಶಿಕ್ಷಿಸ್ತಕ್ಕಂಥವನು ಅಘೋರಹೃದ ಹೃದಯಂ ಸರ್ವಗುಹ್ಯಂ ಸದಾಶಿವಂ ವಾಮಪಾದ ಮಹಾಪಾದ ಮಹಾಭೋಗೀಂದ್ರಭೂಷಣಂ ವಿಶ್ವತಃ ಪಾದವಂತಂ ತಂ ವಿಶ್ವತೋಕ್ಷಿ ಶಿವಂ ಬ್ರಹ್ಮಣೋಧಿಪತಿ ಸರ್ಗಸ್ಥಿತಿ ಸಂಹಾರ ಕಾರಣಂ ತುಷ್ಟಾವ ವಾಗ ಇಷ್ಟಾಭಿ ಸಾಂಬಂ ವರದಮೀಶ್ವರಂ ಮಯಾಚಸಿತೋ ವಿಷ್ಣು ಭಗವಾನ್ಸ್ತುಷ್ಟಚೇತಸ ಸರ್ಪರಾಜವಿ ಅಲಂಕಾರವಾಗಿ ಉಳ್ಳತಕ್ಕಂಥವನು ಮಹಾಭೋಗೀಂದ್ರಭೂಷಣಂ ಆಮೇಲೆ ಸೃಷ್ಟಿಕರ್ತನಾದವನಿಗೂ ಒಡೆಯನು ಬ್ರಹ್ಮಣೋ ಅಧಿಪತಿ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣನು ಸ್ವರ್ಗಸ್ಥಿತಿ ಸಂಹಾರ ಕಾರಣಂ ಎಲ್ಲ ಇಷ್ಟಾರ್ಥಗಳನ್ನು ಭಕ್ತರಿಗೆ ಅನುಗ್ರಹಿಸುವಂಥ ಪಾರ್ವತಿಯೊಡನೆ ಇರತಕ್ಕಂತಹ ಸಾಂಬ ಅಂಬಾ ಸೈತನಾಥ ಶಿವನನ್ನು ಸಾಂಬಸದಾಶಿವನನ್ನು ಪ್ರಿಯವಾದ ವಾಕ್ಯಗಳಿಂದ ಸಂತೋಷವಾಗಿ ಸ್ತುತಿಸಿದೆವು ತುಷ್ಟಚೇತ ಸಂತುಷ್ಟಚೇತಸ ಅಂತೇಳಿ ಭಗವಾನ್ ತುಷ್ಟಚೇತಸ ಇಲ್ಲಿಗೆ ಇತಿ ಶಿವಮಹಾಪುರಾಣೇ ದ್ವಿತೀಯ ರುದ್ರ ಸಂಹಿತಾಂ ಪ್ರಥಮಖಂಡೆ ಸೃಷ್ಟುಪಾಖ್ಯಾನೆ ಶಬ್ದಬ್ರಹ್ಮತನುರ್ವರ್ಣನೋ ತನು ವರ್ಣನೋ ನಾಮ ಅಷ್ಟಮೋಧ್ಯಾ ಇಲ್ಲಿಗೆ ಶ್ರೀ ಶಿವಮಹಾಪುರಾಣದಲ್ಲಿ ಎರಡನೇದಾದ ರುದ್ರ ಸಮಿತಿಯಲ್ಲಿ ಮೊದಲನೆಯ ಖಂಡವಾದಂಥ ಸೃಷ್ಟಿ ಉಪಾಖ್ಯಾನ ಅದರಲ್ಲಿ ವಿಷ್ಣುವಿನ ಉತ್ಪತ್ತಿ ವರ್ಣನ ಬ್ರಹ್ಮ ತನು ಶಬ್ದಬ್ರಹ್ಮತನು ವರ್ಣನ ವಿಷ್ಣುವಿನ ಉತ್ಪತ್ತಿ ಆಯಿತು ಮೊದಲನೆಯದು ಈಗ ಇದರಲ್ಲಿ ಶಬ್ದಬ್ರಹ್ಮತನು ವರ್ಣನ ಎನ್ನತಕ್ಕಂತಹ ಎಂಟನೇ ಅಧ್ಯಾಯವು ಮುಗಿಯಿತು ಶಬ್ದಬ್ರಹ್ಮತನು ಅವನ ಶರೀರ ಯಾವ್ಯಾವ ಅಕ್ಷರಗಳು ಅಂತೇಳಿ ಆ ಶಬ್ದಬ್ರಹ್ಮನ ಯಾವ್ಯಾವ ಅಂಗಗಳು ಯಾವ್ಯಾವ ಅಕ್ಷರಗಳು ಇಲ್ಲಿಗೆ ಇದು ಮುಗಿಯಿತು ಮುಂದಿನ ಒಂಬತ್ತನೇ ಧ್ಯಾನ ಮುಂದೆ ನೋಡೋಣ ಹರೇರಾಮ ಓಂ ತತ್ಸದ್ ಶಿವಾರ್ಪಣ ಮಸ್ತ್